ಬಂಡಿ ರಸೂಲ್ ಖಾನ್ ನಾನು ಪಾಸ್ ಮಾಡಿರುವ ಪರೀಕ್ಷೆಗಳು ಎರಡು ಮೊದಲನೆಯದು ಕನ್ನಡ ಲೋವರ್ ಸೆಕೆಂಡ್ರಿ ಅದು ಬಹುಶಃ ಎಂಟುನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಆ ಕಾಲಕ್ಕೆ ನಮ್ಮ ಊರಿಗೆ ಇಂಗ್ಲಿಷ್ ಸ್ಕೂಲ್ ಬಂದಿರಲಿಲ್ಲ ಎರಡನೆಯ ಪರೀಕ್ಷೆ ಇಂಗ್ಲಿಷ್ ಲೋವರ್ ಸೆಕೆಂಡ್ರಿ ಇದನ್ನು ಪಾಸ್ ಮಾಡಿದ್ದು ಬಹುಶಃ ಸಾವಿರದ ಇದರ ಕತೆ ಬೇರೆ ಇಂಗ್ಲಿಷ್ ಲೋವರ್ ಸೆಕೆಂಡರಿ ಆದ ಮೇಲೆ ಮುಂದಿನ ಓದಿನ ಯೋಚನೆ ನಮ್ಮ ಮನೆಯಲ್ಲಿ ಯಾರೂ ಅದಕ್ಕೆ ಹೆಚ್ಚು ಉತ್ಸಾಹಿಗಳಾಗಿರಲಿಲ್ಲ ನನ್ನನ್ನು ಪರಸ್ಥಳಕ್ಕೆ ಕಳಿಸುವುದು ನನ್ನ ಅಜ್ಜಿಗೆ ಸುತರಾಮಿಶ್ಯವಿರಲಿಲ್ಲ ಕಣ್ಣು ಮುಂದಿನ ಮಗು ಕಣ್ಣು ಮುಂದೆ ಇರಬೇಕು ನಾನು ಬದುಕಿ ಬದುಕಿರುವಷ್ಟು ದಿವಸ ಎಂದು ಆಕೆ ಹಟ ಹಾಗೆಯೇ ನನ್ನ ಅಜ್ಜಂದಿರುತ್ತಿರು ಹೋಗಿದ್ದರು ಆದ್ದರಿಂದ ಸಂಸಾರದ ಹಣಕಾಸಿನ ಮುಗ್ಗಟ್ಟು ಅನುಭವಕ್ಕೆ ಬರುತ್ತಿತ್ತು ಆ ಕಾಲದಲ್ಲಿ ಪರಸ್ಥಳಕ್ಕೆ ಹಣ ಕಳಿಸುವುದೆಂದರೆ ಕಷ್ಟದ ಮಾತು ಮನೆಗೆ ದವಸಾನ್ಯ ಬರುತ್ತಿತ್ತು ಹತ್ತು ಮಂದಿ ಭೋಜನಕ್ಕೆ ಬಂದರೆ ಚಿಂತೆ ಇಲ್ಲ ಅವರಿಗೆ ಉಪಚಾರ ಮಾಡಬಹುದಾಗಿತ್ತು ಹಣದ ಮಾತು ಬೇರೆ ಆದದರಿಂದ ನನ್ನ ಚಿಕ್ಕಂಜಂದಿರು ಹಿಂದೇಟು ಹಾಕುತ್ತಿದ್ದರು ನನ್ನ ತಂದೆಗಾದರೂ ಮನಸ್ಸು ಡೋಲಾಯಮಾನವಾಗಿತ್ತು ಮನೆಯೊಳಗಿನ ಸಂದರ್ಭ ನೋಡಿದರೆ ಓದು ಇಷ್ಟೇ ಸಾಕು ಹೆಚ್ಚು ಓದಿ ಏನಾಗಬೇಕಾಗಿದೆ ಅಧ್ಯಯನ ಮಾಡಲಿ ಸಂಸ್ಕೃತ ಕಲಿಯಲಿ ಎಂದು ಒಂದು ಪಕ್ಷ ಇನ್ನೊಂದು ಪಕ್ಷ ಸ್ನೇಹಿತರದು ಈ ಹುಡುಗನನ್ನು ಹೇಗಾದರೂ ಓದಿಸಲೇಬೇಕು ಅವನು ಇಂಗ್ಲಿಷ್ ಕಲಿಯಲೇಬೇಕು ಎಂದು ಮಿತ್ರ ಈ ಮಿತ್ರವರ್ಗದಲ್ಲಿ ಮುಖ್ಯರಾದವರು ರಸೂಲ್ ಖಾನ್ ಸಾಹೇಬರು ರಸೂಲ್ ಖಾನ್ರನ್ನು ಬಂಡಿ ರಸೂಲ್ ಕಾಡು ಎಂದು ಕರೆಯುತ್ತಿದ್ದರು ಆತನಿಗೆ ಯಾವ ಓದುಬಾರದು ಹಿಂದೂಸ್ತಾನಿಯ ಜೊತೆಗೆ ತೆಲುಗು ತೆಲುಗನ್ನು ಚೆನ್ನಾಗಿ ಮಾತನಾಡುತ್ತಿದ್ದ ಕನ್ನಡವನ್ನು ಬಲ್ಲ ನನ್ನ ವಿಷಯದಲ್ಲಿ ಉತ್ಸಾಹ ಒಂದು ಪ್ರಮಾದದ ಕಾರಣದಿಂದ ನಾನು ಮಹಾ ಇಂಗ್ಲಿಷ್ ಕಲಿತು ಬಿಟ್ಟರೆ ಮೇಲ ಬರುತ್ತೇನೆಂದು ಆತನ ಭ್ರಾಂತಿ ಇಂಗ್ಲಿಷ್ ಅಕ್ಷರ ಕೂಡ ಬರದೆ ಇದ್ದವನು ಎರಡೇ ವರ್ಷದಲ್ಲಿ ಲೋವರ್ ಸೆಕೆಂಡರಿ ಪಾಸ್ ಮಾಡಿಬಿಟ್ಟನಲ್ಲ ಇದು ಆ ಜನದ ಆಶ್ಚರ್ಯ ರಸೂಲ್ ಖಾನ್ರಿಗೆ ತಂದೆ ತಮ್ಮಂದಿರಿದ್ದರು ಕೊಂಚ ಜಮೀನ್ ಇತ್ತು ಆರಂಭವೇ ಆ ಮನೆಗೆ ಮುಖ್ಯ ಅನ್ನಾದಾರ ಅದರ ಜೊತೆಗೆ ಬಾಡಿಗೆಗೆ ಬಂಡಿ ಹೊಡೆಯುವುದು ಬೆಂಗಳೂರಿನಿಂದ ಮದ್ರಾಸಿಗೆ ಹೋಗುವ ರಸ್ತೆಯಲ್ಲಿ ಅರವತ್ತನೆಯ ಮೈಲಿಯಲ್ಲಿ ಮುಳಬಾಗಲು ಆ ಊರು ಮೊದಲಾಗುವ ಕಡೆ ರಸ್ತೆಯ ದಕ್ಷಿಣಕ್ಕೆ ತಿರುಗಿ ಎರಡು ಫಲ್ಲಾಂಗ್ ಹೋದರೆ ಸೋಮೇಶ್ವರ ಪಾಳ್ಯ ಆ ಪಾಳ್ಯಕ್ಕೆ ಮುಖ್ಯ ರಸ್ತೆಯಿಂದ ತಿರುಗುವ ಕಡೆ ಪೂರ್ವ ದಿಕ್ಕಿನಲ್ಲಿ ಒಂದಿಷ್ಟು ಬಯಲು ಅದರಲ್ಲಿ ಮೂರು ನಾಲ್ಕು ಬಾರಿ ಉಳಿಸೆ ಮರಗಳು ಆ ಮರಗಳ ನಡುವಣ ಒಂದು ಹಳೆಯ ಮಣ್ಣುಮಾಳಿಗೆ ರಸೂಲ್ಖಾನರ ಮನೆ ರಸೂಲ್ ಖಾನರು ಮುಖ್ಯವಾಗಿ ಇಟ್ಟುಕೊಂಡಿದ್ದ ಉದ್ಯೋಗ ನಮಾಜು ದಿನಕ್ಕೆ ಐದು ಸಾರಿಯೋ ಏಳು ಸಾರಿಯೋ ನಮಾಜು ಮಾಡುವರು ಸಾರಿ ಸಾರಿ ಸಾರಿಯೂ ಸ್ನಾನ ಮಾಡುವರು ಅವರ ಉಡುಪು ತಲೆಯ ಮೇಲೆ ಒಂದು ಸಣ್ಣ ಮಾಸಲು ಟೋಪಿ ನಡುವಿನ ಮೇಲೆ ಒಂದು ಚೌಕಳಿ ವಸ್ತ್ರ ಇಷ್ಟೇ ಅವರ ದಿರಸು ತುಂಬಾ ಚಳಿಯಾದಾಗ ಒಂದು ಬೊಂತೆಯನ್ನೋ ಜಮಕಾರವನ್ನೋ ಹೊರೆದುಕೊಳ್ಳುವರು ಮನುಷ್ಯ ಹೀಗೆ ಬಡವನಾಗಿದ್ದರೂ ಸಾಧು ಒಳ್ಳೆಯತನದ ಜೊತೆಗೆ ಅವರಲ್ಲಿ ಸ್ವಲ್ಪ ಹಾಸ್ಯದ ಪ್ರವೃತ್ತಿ ಸೇರಿತು ಕಳೆಕಳಿಯಾಗಿ ನಗು ಮಾತನಾಡುವರು ಆದದರಿಂದ ಎಲ್ಲರಿಗೂ ಪ್ರಿಯರಾಗಿದ್ದರು ಮೇಲೆ ಹೇಳಿದ ಸೋಮೇಶ್ವರ ಪಾಳ್ಯದಲ್ಲಿ ಗಣ್ಯನಾದ ಒಬ್ಬ ಗೃಹಸ್ಥ ಮಾರಶೆಟ್ಟಿ ಎಂಬಾತ ಈಗ ಜಾತಿಯಲ್ಲಿ ಬಣಜಿಗ ಈತನ ಉದ್ಯೋಗ ತೆಲುಗು ಸ್ಕೂಲಿನಲ್ಲಿ ಉಪಾಧ್ಯಾಯತನ ನೋಟಕ್ಕೆ ವರ್ಚಸ್ವಿಯಾಗಿದ್ದ ಆತ ಮೈಸೂರಿನಲ್ಲಿ ಕೆಲವು ಕಾಲ ಅವರ ಕುಲಗುರುಗಳಾದ ವೆಂಕಟಾಚಾರ್ಯರ ಮನೆಯಲ್ಲಿದ್ದುಕೊಂಡು ಮೆಟ್ರಿಕ್ಯುಲೇಷನ್ ವರೆಗೂ ಇಂಗ್ಲಿಷ್ ವಿದ್ಯೆ ಓದಿದ್ದ ನಡೆನುಡಿಗಳಲ್ಲಿ ತುಂಬಾ ಸಂಭಾವಿತನಾಗಿದ್ದ ಊರಿನ ಜನರೆಲ್ಲ ಆತನನ್ನು ಮೆಚ್ಚಿಕೊಂಡಿದ್ದರು ಯಾವ ತಂಟೆ ಯಾವ ತಕರಾರು ಬಂದರೂ ಎಲ್ಲರೂ ಮಾರಶೆಟ್ಟಿಯ ಬಳಿಗೆ ಹಿತೋಪದೇಶಕ್ಕಾಗಿ ಬರುವರು ಆತ ತಾಳ್ಮೆವಂತ ಸಭ್ಯ ಆತನಿಗೂ ನನ್ನ ತಂದೆಗೂ ಗಾಢವಾದ ಸ್ನೇಹ ಈ ಸ್ನೇಹ ಗೋಷ್ಠಿಗೆ ಸೇರಿದ್ದವರು ಸುಬ್ಬಾ ರಾಮಚಂದ್ರಾಚಾರ್ಯರು ಒಗೈರೆ ಈ ಮಿತ್ರ ಗೋಷ್ಟಿಗೆ ರಸೂಲ್ ಖಾನರು ಸೇರಿದ್ದರು ನನ್ನ ಭವಿಷ್ಯ ಈ ಗೋಷ್ಠಿ ಸೇರಿದಾಗ ನನ್ನ ಭವಿಷ್ಯ ಚರ್ಚೆಗೆ ಬರುತ್ತಿತ್ತು ನನ್ನ ತಂದೆ ಪರಸ್ಥಳದ ಓದು ಸಾಧ್ಯವೇ ಇಲ್ಲವೆಂದು ಹೇಳುತ್ತಿದ್ದರು ಮಿಕ್ಕವರು ಒಂದು ಕ್ಷಣ ಹೀಗೆ ಒಂದು ಕ್ಷಣ ಹಾಗೆ ತೂಗಾಡುತ್ತಿದ್ದರು ರಸೂಲ್ ಮಾತ್ರ ಮಿಕ್ಕವರ ಮುಗಿದ ಮೇಲೆ ತೀರ್ಮಾನ ಹೇಳಿದರು ನೀವೆಲ್ಲ ಏನಾದರೂ ಹೇಳಿ ಆ ಹುಡುಗನನ್ನು ಓದಿಸಲೇಬೇಕು ನನ್ನ ಕೈಯಲ್ಲಾಗುವಷ್ಟು ನಾನು ಮಾಡಿಬಿಡುತ್ತೇನೆ ಅದೇನು ಅಂತೀರೋ ಶನಿ ಶನಿವಾರ ನಾನು ಹೇಗಿದ್ದರೂ ಬಂಡಿ ಹೊಡೆದುಕೊಂಡು ಹೋಗುತ್ತೇನೆ ರಾಬಸ್ಟನ್ ಪೇಟೆಗೆ ಅಲ್ಲಿಂದ ಬೌರಿಂಗ್ಪೇಟೆಗೆ ಮೂರು ನಾಲ್ಕು ಮೈಲಿ ಈ ಹುಡುಗನನ್ನು ನಾನು ನನ್ನ ಗಾಡಿಯಲ್ಲಿ ಹಾಕಿಕೊಂಡು ಬೌರಿಂಗ್ಪೇಟೆ ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಬೆಂಗಳೂರಿಗೆ ಟಿಕೆಟ್ ತೆಗೆದುಕೊಟ್ಟು ಒಂದು ರೂಪಾಯಿ ಖರ್ಚಿಗೆ ಕೊಡುತ್ತೇನೆ ಅವನು ತಿರುಪೇ ಮಾಡಿಕೊಂಡಾದರೂ ಅಲ್ಲಿಯೇ ಓದಲಿ ಅವನ ಓದಂತೂ ನಡೆಯಲೇಬೇಕು ರಸೂಲ್ ಖಾನ್ರ ಈ ಮಾತನ್ನು ಕೇಳಿ ಎಲ್ಲರೂ ಬೆರಗಾದರು ಇವನಿಗೇನು ಇಷ್ಟು ಹಠ ಒಂದು ಅಕ್ಷರ ಕಂಡವನಲ್ಲ ಮನೆಯಲ್ಲಿ ಊಟಕ್ಕೆ ಪರದಾಟ ಇದು ಯಾತರ ಧೈರ್ಯ ಎಂದರು ಕೆಲವರು ರಸೂಲ್ ಖಾನ್ ಸಾಹೇಬರು ತಮ್ಮ ಎದೆಯ ಮೇಲೆ ಕೈಯಿಟ್ಟುಕೊಂಡು ನನಗೆ ಏನೋ ಅಲ್ಲಿ ಹೇಳ್ತದೆ ಹೀಗೆ ಮಾಡಬೇಕಂತ ಎಂದರು ಅಲ್ಲಿಂದ ಮುಂದಿನ ಶನಿವಾರ ನನ್ನ ಪ್ರಯಾಣ ಆ ಕಾಲದಲ್ಲಿ ಚಿನ್ನದ ಗಣಿ ದೊಡ್ಡ ವ್ಯಾಪಾರ ರಾಬರ್ಟ್ಸನ್ ಪೇಟೆಯ ಬಳಿ ಬಾನು ಭಾನುವಾರ ಸಂತೆ ಬಾರಿ ಸಂತೆ ಹತ್ತಾರು ಸಾವಿರ ಜನ ಅಲ್ಲಿ ಬಂದು ತಮ್ಮ ತಮ್ಮ ಕುಟುಂಬಕ್ಕೆ ಬೇಕಾದ ಒಂದು ವಾರದ ಮಟ್ಟಿನ ಅಕ್ಕಿ ಬೇಳೆ ರಾಗಿ ಮೊದಲಾದ ಸಾಮಗ್ರಿಗಳನ್ನು ವ್ಯಾಪಾರ ಮಾಡಿಕೊಂಡು ಹೋಗುವರು ಆ ಸಂತೆಯ ವ್ಯಾಪಾರಕ್ಕಾಗಿ ಮುಳುಬಾಗಿಲಿನಿಂದ ದವಸ ಧಾನ್ಯಗಳನ್ನು ವರ್ತಕರು ಸಾಗಿಸಿಕೊಂಡು ಹೋಗುತ್ತಿದ್ದರು ಈ ಬರ್ತಿ ಗಾಡಿಗಳು ಸಾಮಾನ್ಯವಾಗಿ ಎಂಟು ಹತ್ತು ಜೊತೆಯಾಗಿ ರಾತ್ರಿ ಪ್ರಯಾಣ ಮಾಡುತ್ತಿದ್ದವು ಶನಿವಾರ ರಾತ್ರಿ ಸುಮಾರು ಹತ್ತು ಗಂಟೆಗೆ ಹೊರಡುವವು ಭಾನುವಾರ ಬೆಳಿಗ್ಗೆ ಐದು ಗಂಟೆಗೆ ರವರ್ಸ್ಟನ್ ಪೇಟೆಯನ್ನು ತಲುಪುವು ಆ ಪ್ರಯಾಣ ನನ್ನ ಪಾಲಿಗೆ ದೊಡ್ಡ ವಿನೋದವಾಯಿತು ಗಾಡಿಯಲ್ಲಿ ಹಾಸಿಗೆ ದಿಂಬು ಮೊದಲಾದದ್ದೇನೂ ಇರಲಿಲ್ಲ ಅಕ್ಕಿ ಬೇಳೆ ಮೂಟೆಗಳು ಎಗ್ಗಡ ದಿಗ್ಗಡಾಗಿದ್ದವು ಅದರ ಜೊತೆಗೆ ಇಕ್ಕಟ್ಟು ಕೈಕಾಲ ತಿರುಗಿಸುವುದಕ್ಕೆ ಜಗವಿರಲಿಲ್ಲ ಇಷ್ಟೆಲ್ಲ ಗಾಡಿ ಹೊಡೆಯುವವರ ಹಾಡಿಕೆ ಅವರ ಮಾತುಕತೆ ಇವು ಬೇಸರವನ್ನು ಕಳೆದವು ಚಂಗಪ್ಪ ಆ ಏಳೆಂಟು ಬಂಡಿ ಹೊಡೆಯುವರ ಪೈಕಿ ಚಂಗಪ್ಪ ಎಂಬಾತ ಒಬ್ಬ ಇತನು ಸೋಮೇಶ್ವರ ಪಾಳ್ಯದವನು ಬಹುಶಃ ಮಾರಶೆಟ್ಟಿಗೆ ನಂಟ ಈತ ಗಾಡಿಯ ಮುಂಕಣಿಯ ಮೇಲೆ ಕುಳಿತು ಎತ್ತುಗಳನ್ನು ನಡೆಸುವನು ಊರು ಬಿಟ್ಟು ಒಂದೆರಡು ಮೈಲಿ ಹೋದ ಮೇಲೆ ಸುಮಾರು ಹನ್ನೊಂದು ಹನ್ನೆರಡು ಗಂಟೆಯಲ್ಲಿ ಹಾಡಲಾರಂಭಿಸುವನು ತನ್ನ ವಿನೋದಕ್ಕಾಗಿ ತಂಪಿನ ವೇಳೆ ದಾರಿಯ ಧೂಳು ವಾಯುಮಂಡಲವನ್ನು ಬಿಟ್ಟು ನೆಲಕ್ಕಿಳಿದಿತ್ತು ಅಂತ ಪ್ರಶಾಂತ ವಾತಾವರಣದಲ್ಲಿ ಹೊರಟ ಕಂಠಸ್ವರದ ಇಂಪು ದೂರ ವ್ಯಾಪಿಸುವುದು ನಮ್ಮ ಚೆಂಗಪ್ಪನ ಹಾಡಿಕೆ ಇದು ಬಂಡಿಯ ಚೆಂಗಪ್ಪನ ಹೆಸರು ಬಂದಾಗ ನನಗೆ ಆತನ ತಂಗಿಯೋ ಅಕ್ಕನೋ ಆದ ಚೆಂಗಮ್ಮನ ಹೆಸರು ಜ್ಞಾಪಕಕ್ಕೆ ಬರುವುದು ಸ್ವಾಭಾವಿಕ ಆಕೆ ಬಹು ಕಳಕಳೆಯಾದ ಮುತ್ತ ಆ ಸಂಸಾರಕ್ಕೆ ಒದಗಿಸಲು ಒಂದೆರಡು ಮನೆಗೆ ಹಾಲು ಕೊಡುವ ಕೆಲಸವನ್ನು ಮಾಡಬೇಕಾಯಿತು ಹಾಗೆ ಚೆಂಗಮ್ಮ ದಿನ ದಿನವೂ ಬೆಳಿಗ್ಗೆ ನಮ್ಮ ಮನೆಗೆ ಬರುತ್ತಿದ್ದಳು ನಮ್ಮ ಮನೆಯ ಆಕಳು ಎಮ್ಮೆ ಹಾಲು ಕೊಡದಿದ್ದಾಗ ಅಥವಾ ಆ ಹಾಲು ಸಾಲದೇ ಇರುವಾಗ ಆಕೆ ಚಿಕ್ಕ ಹುಡುಗಿಯಾಗಿದ್ದಾಗ ಆಕೆಯನ್ನು ನೋಡುವುದೇ ನನಗೊಂದು ಸಂತೋಷವಾಗಿತ್ತು ಹಣೆಯ ತುಂಬಾ ಕುಂಕುಮ ಮೈ ತುಂಬ ಹೊದದ ಎಲ್ಲ ಚೊಕ್ಕ ಮಾತು ಬಹು ಬಹುನಯ ಬಹು ಚ ಗಂಭೀರವಾದ ಹೆಂಗಸು ಈ ಮಾತನ್ನು ಇಲ್ಲಿ ಏಕೆ ಹೇಳುತ್ತಿದ್ದೇನೆಂದರೆ ಘನತೆ ಗಂಭೀರಗಳುಳ್ಳ ನಡವಳಿಕೆ ಹೆಚ್ಚಿನ ಐಶ್ವರ್ಯದಿಂದ ಬರತಕ್ಕದ್ದಲ್ಲ ಅದು ಮನಸ್ಸಿನ ಒಳಗೆ ಆಗಿರುವ ಒಂದು ಸಂಸ್ಕಾರದಿಂದ ಬರತಕ್ಕದ್ದು ಎಂಬುದನ್ನು ತೋರಿಸುವುದಕ್ಕೆ ನಾನು ಕೆಲವಂದಿ ಐಶ್ವರ್ಯವಂತರ ಮನೆಗಳನ್ನು ನೋಡಿದ್ದೇನೆ ಆ ಮನೆಯ ಜನಕ್ಕೆ ಬಡ ಚಂಗಮನ ಶುಚಿತ್ವ ಸೌಜನ್ಯಗಳಲ್ಲಿ ಹತ್ತರಲ್ಲೊಂದು ಪಾಲನಾದರೂ ದೇವರು ಕೊಡಲಿಲ್ಲವಲ್ಲ ಎಂದುಕೊಂಡಿದ್ದೇನೆ ಉಷಾಗಾನ ಚಂಗಪ್ಪ ಬಂಡಿ ಹೊಡೆಯುವ ಹೊಡೆಯುವಾಗ ಬೆಳಗಿನ ಜಾವದಲ್ಲಿ ಹಾಡುತ್ತಿದ್ದದ್ದು ಬಹು ಇಂಪಾಗಿತ್ತು ಬಹುದೂರ ತೆಲುಗಾಳಿಯ ಮೇಲೆ ತೇಲಿ ಎಂದು ಹೇಳಿದೆ ಆತನ ಎರಡು ಮೂರು ಸಾರಿಯ ಹಾಡಿಕೆಯನ್ನು ನಾನು ಕೇಳಿದ್ದೇನೆ ಆ ಹಾಡಿಕೆಗಳಲ್ಲಿ ರಾಗವಿರುತ್ತಿತ್ತು ರಾಗವೆಂದರೆ ರಂಜನೆ ಮನೋರಂಜನೆ ಮಾಡಲಾರದ ಸದ್ದನ್ನು ಯಾರಾದರೂ ಹಾಡಿಕೆ ಎಂದರೆ ಚೆಂಗಪ್ಪನದು ನಿಜವಾದ ಹಾಡಿಕೆ ಅದು ಆತನ ಅಂತರಂಗದಿಂದ ಹೊರಹೊಮ್ಮಿ ಬಂದ ನಿಜವಾದ ಆನಂದ ಪ್ರವಾಹ ಆದರೆ ಅದಕ್ಕೆ ಸ್ವರಮೇಳ ಕಳಾನಿಧಿಯ ಲಕ್ಷಣಗಳನ್ನು ಅನ್ವಯಿಸಿ ರಾಗ ನಿರ್ಣಯ ಮಾಡಬೇಕೆಂದರೆ ಅದು ಅಸಾಧ್ಯದ ಕೆಲಸ ನಾನು ಚೆಂಗಪ್ಪನ ಹಾಡು ಕೇಳಿದಾಗ ನನಗೆ ರಾಗಗಳ ಹೆಸರುಗಳು ಗೊತ್ತಿರಲಿಲ್ಲ ಗುರುತು ಮಾಡುವ ಶಕ್ತಿ ನನ್ನೊಡನೆ ಇದ್ದ ದೊಡ್ಡವರನ್ನು ಕೇಳಿದೆ ಅವರು ರಾಗದ ಹೆಸರಿನಿಂದ ನಿನಗೇನೋ ಕಿವಿಗೆ ಇಂಪಾಗಿದೆಯೋ ಇಲ್ಲವೋ ಇನ್ನೂ ಕೇಳಬೇಕೆನಿಸುತ್ತದೋ ಇಲ್ಲವೋ ಎಂದು ನನಗೆ ಪ್ರತಿಪ್ರಶ್ನೆ ಹಾಕಿ ಬಾಯಿ ಮುಚ್ಚಿಸಿದರು ನನಗೆ ಈಗ ಅನಿಸುತ್ತದೆ ಆತ ಭೂಪಾಳಿ ರೇಗುಪ್ತಿ ಸಾವೇರಿ ಈ ಮೂರು ನಾಲ್ಕು ಪ್ರಾತಃ ಕಾಲದ ರಾಗಗಳನ್ನು ಬೆರಕೆ ಹಾಡುತ್ತಿದ್ದನೆಂದು ಏರು ಕಾಡ ತೋಪೊಲೋನ ಇಷ್ಟು ಮಾತು ನನ್ನ ಜ್ಞಾಪಕದಲ್ಲಿದೆ ಯಾವುದೋ ನದಿಯ ಪಕ್ಕದ ತೋಪಿನಲ್ಲಿ ಏನೋ ಪ್ರಸಂಗ ನಡೆಯಿತಂತೆ ಇದನ್ನು ಒಂದೆರಡು ನಿಮಿಷ ರಾಗ ಸೆಳೆಯುವನು ಸಂದರ್ಭವನ್ನರಿತು ಆ ಸಮೀಪದಲ್ಲಿದ್ದ ಜನ ನಗುವರು ಮತ್ತೆ ಹಾಡು ಪ್ರಯಾಣದ ಬೇಸರ ತೋರದೆಯೇ ದಾರಿ ಕಳೆದು ಹೋಗುವುದು ಈಗ ರಸೂಲ್ ಖಾನನ ಮಾತಿಗೆ ಹಿಂತಿರುಗೋಣ ಸ್ವಾರ್ಥ ತ್ಯಾಗ ರಸೂಲ್ ಖಾನ್ ಅವರು ಪ್ರತಿಜ್ಞೆ ಮಾಡಿದ್ದಂತೆ ನನ್ನನ್ನು ನನ್ನ ಮೂಟೆಯನ್ನು ತನ್ನ ಬಂಡಿಯಲ್ಲಿ ಹಾಕಿಕೊಂಡು ಗಾಡಿಯನ್ನು ಓಡಿಸಿದರು ಈ ವೇಳೆಗೆ ನನ್ನ ತಂದೆಗೆ ಮನಸು ಒಂದು ನಿಶ್ಚಯಕ್ಕೆ ಬಂದಿತ್ತು ಆತ ಇನ್ನೊಂದು ಗಾಡಿಯಲ್ಲಿ ಕುಳಿತು ಪ್ರಯಾಣ ಮಾಡಿದರು ರಾವರ್ಸನ್ ಪೇಟೆಗೆ ಬಂದದ್ದಾಯಿತು ಅಲ್ಲಿಂದ ರೈಲು ಹತ್ತಿ ಬೌರಿಂಗ್ ಪೇಟೆಗೆ ಬಂದದ್ದಾಯಿತು ಅಲ್ಲಿಂದ ಮುಂದಕ್ಕೆ ಬೆಂಗಳೂರನ್ನು ತಲುಪಿದ್ದು ಆಯಿತು ಅಲ್ಲಿಂದ ಮುಂದಿನ ಈಗ ಉದ್ದೇಶದಲ್ಲಿಲ್ಲ ರಸೂಲ್ ಖಾನರ ಮನಸ್ಸು ಎಂತಾದ್ದು ಪ್ರತಿಜ್ಞೆ ಎಂತಾದ್ದು ಎಂಬುದನ್ನು ತೋರಿಸುವುದೇ ಸದ್ಯಕ್ಕೆ ನನ್ನ ಉದ್ದೇಶ ರಸೂಲ್ ಖಾನರ್ ಅಂತ ವ್ಯಕ್ತಿ ಈ ಕಾಲದಲ್ಲಿ ಎಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಪರೂಪ ಎಪ್ಪತ್ತು ವರ್ಷ ಹಿಂದೆ ಅದು ಅಪರೂಪವಾಗಿರಲಿಲ್ಲ ಸಾಮಾನ್ಯವಾಗಿ ನಮ್ಮ ಎಲ್ಲ ಊರುಗಳಲ್ಲಿಯೂ ಅಂಥ ಜನ ಇಬ್ಬರು ಮೂವರಾದರೂ ಇರುತ್ತಿದ್ದರು ಅವರನ್ನು ಹೊಂದಿಕೊಂಡು ಅವರಿಗೆ ಸಹಾಯವಾಗಿ ಒಳ್ಳೆಯ ಕೆಲಸಕ್ಕೆ ಮನಸಾರ ನುಗ್ಗಿ ಬರುತ್ತಿದ್ದ ಹತ್ತಿಪ್ಪತ್ತು ಮಂದಿ ಇರುತ್ತಿದ್ದರು ಅವರಿಗೆ ಹಣವೆಂದರೆ ಕಷ್ಟ ಒಂದು ದೊಡ್ಡ ಉದ್ದೇಶ ಒಂದು ಉಪಕಾರ ಬುದ್ಧಿ ಮತ್ತು ಅದಕ್ಕೆ ಬೇಕಾದ ಸ್ವಾರ್ಥತ್ಯ ಸ್ವಾರ್ಥತ್ಯಾಗ ಸಿದ್ಧತೆ ಅಕೃತ್ರಿಮವಾಗಿ ನೈಜವಾಗಿ ಅವರಿಗೆ ಬರುತ್ತಿತ್ತು